ಹ್ಯಾಟು ಕಾಲಲ್ಲಿರುವುದು ಸೊಗಸಿನ ಬೋಟ್ಸು ಮೈ ಸೊಂದರ ಸುಂದರ ಸೋಟು ಬಲಗೈಲಿರುವುದು ಟೆನ್ನೀಸ್ ಬ್ಯಾಟ್ ಇವೆಲ್ಲವಿದ್ದರೆ ಜಂಟಲ್ ಇವೆಲ್ಲ ಬಿಟ್ಟರೆ ಜಂಗಲ್ ಮ್ಯಾನ್ ಮಲಗುವುದು ಸ್ಪ್ರಿಂಗಿನ ಕಾಟು ಎಡಗೈಲಿರುವುದು ರ್ಯಾಡೋ ಮಾರ್ನಿಂಗ್ ಕಾಫಿ ಟ್ರೀಗಳ ಡ್ರಿಂಕಿಂಗ್ ದಿನವಹಿ ಶೇವಿಂಗ್ ಕಾಫಿಗೆ ಗೋಯಿಂಗ್ ಕುತ್ತಿಗೆ ಬಿಗಿಯಲು ಸಾಫ್ಟಿನ ಕಾಲರ್ ಎದೆ ಮೇಲಿರುವುದು ರೋಸ್ ಫ್ಲವರು ತಲೆಯಲ್ಲಿ ಕೂದಲು ಕ್ರಾಫಿಂಗ್ ಬಾಯಲ್ಲಿ ಸಿಗರೆ ಸ್ಮೋಕಿಂಗ್ ಇವೆಲ್ಲವೂ ಇದ್ದರೆ ಜಂಟಲ್ ಇವೆಲ್ಲವೂ ಬಿಟ್ಟರೆ ಜಂಗಲ್ಮ್ಯಾನ್ ಕಣ್ಣಲ್ಲಿ ಹೊಳೆಯುವ ಗಾಜಿನ ಸ್ಪೆಕ್ಸು ಕೈಯಲ್ಲಿ ಇರುವುದು ವಾಕಿಂಗ್ ಸ್ಟಿಕ್ಕು ರಂಗ್ರಂಗ್ ಮೇ ತಾಡುವ ಟೈ ಕೈಯಲ್ ನೋಡಲು ಪೈಸಾನೈ ಇವೆಲ್ಲವು ಇದ್ದರೆ ಜೆಂಟಲ್ ಮ್ಯಾನ್ ಇವೆಲ್ಲವೂ ಬೆಟ್ಟರೆ ಜಂಗಲ್ ಮ್ಯಾನ್ ಇವೆಲ್ಲವಿದ್ದರೆ ಜಂಟಲ್ ಮ್ಯಾನ್ ಇವೆಲ್ಲ ಬೆಟ್ಟರೆ ಜಂಗಲ್ ಮ್ಯಾನ್ बेटरे जंगल में